ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಆಕಾಶವು ಸಿಡಿದು ಹೋಗುವಾಗ ಮತ್ತು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ ಆಜ್ಞಾಪಾಲನಿಯೇ ಅದರ ಪಾಲಿನ ಸಹಜ ಬಾಧ್ಯತೆಯಾಗಿದೆ ಭೂಮಿಯು ಹರಡಲ್ಪಡುವಾಗ ಅದು ತನ್ನೊಳಗೆ ಇರುವ ಸಕಲವನ್ನು ಹೊರಗೆಸೆದು ಬರಿದಾಗಿ ಬಿಡುವಾಗ ಅದು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ ಆಜ್ಞಾಪಾಲನೆಯೇ ಅದರ ಸಹಜ ಬಾಧ್ಯತೆಯಾಗಿದೆ ಓ ಮಾನವ ನೀನು ಮೆಲ್ಲ ಮೆಲ್ಲನೆ ನಿನ್ನ ಪ್ರಭುವಿನ ಕಡೆಗೆ ಸಾಗುತ್ತಿರುವೆ ಮತ್ತು ಅವನನ್ನು ಭೇಟಿಯಾಗಲಿರುವೆ ಅನಂತರ ಯಾರ ಕರ್ಮಪತ್ರವು ಅವನ ಬಲಗೈಯಲ್ಲಿ ಕೊಡಲ್ಪಡುವುದೋ ಅವನಿಂದ ಲಘುವಾಗಿ ಲೆಕ್ಕಾಚಾರ ಪಡೆಯಲಾಗುವುದು ಮತ್ತು ಅವನು ತನ್ನವರ ಕಡೆಗೆ ಪರಮಾನಂದದೊಂದಿಗೆ ಮರಳುವನು ಇನ್ನು ಯಾರ ಕರ್ಮಪತ್ರವನ್ನು ಅವನ ಬೆನ್ನ ಹಿಂದಿನಿಂದ ಕೊಡಲಾಗುವುದೋ ಅವನು ಮೃತ್ಯುವನ್ನು ಕೂಗಿಕರೆಯುವನು ಮತ್ತು ದಗದಗಿಸುವ ನರಕಾಜ್ಞೆಯಲ್ಲಿ ಬೀಳುವನು ಅವನು ತನ್ನ ಮನೆಯವರೊಂದಿಗೆ ತಲ್ಲೀನನಾಗಿದ್ದನು ತನಗೆ ಎಂದು ಮರಳಲಿಕ್ಕಿಲ್ಲವೆಂದು ಅವನು ಗ್ರಹಿಸಿದ್ದನು ಮರಳಲಿಕಿಲ್ಲವೇಕೆ ಅವನ ಪ್ರಭು ಅವನ ಕೃತ್ಯಗಳನ್ನು ನೋಡುತ್ತಲಿದ್ದನು ಖಂಡಿತ ಅಲ್ಲ ನಾನು ಆಣೆ ಹಾಕುತ್ತೇನೆ ಸಂಜೆಯ ಕೆಂಬಣ್ಣದ ರಾತ್ರಿಯ ಹಾಗೂ ಅದು ಬಾಚಿಕೊಳ್ಳುವವುಗಳ ಮತ್ತು ಚಂದ್ರನ ಅದು ಪೂರ್ಣಚಂದ್ರವಾಗುವಾಗ ನಿಮಗೆ ಖಂಡಿತವಾಗಿಯೂ ಹಂತ ಹಂತವಾಗಿ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ಕಡೆಗೆ ಹಾದು ಹೋಗುತ್ತಲೇ ಇರಬೇಕಾಗಿದೆ ಆದರೂ ಇವರು ವಿಶ್ವಾಸವಿರಿಸದಿರಲು ಇವರಿಗೆ ಏನಾಗಿದೆ ಇವರ ಮುಂದೆ ಕುರ್ಆಾನನ್ನು ಪಠಿಸಲಾದಾಗ ಇವರು ಸಾಷ್ಟಾಂಗ ಬೆರಗುವುದಿಲ್ಲಬೇಕೆ ನಿಜವಾಗಿ ಈ ಸತ್ಯ ನಿಷೇಧಿಗಳಂತೂ ಸುಳ್ಳಾಗಿಸುತ್ತಾರೆ ವಸ್ತುತಃ ಇವರು ತಮ್ಮ ಕರ್ಮ ಏನನ್ನು ಸಂಗ್ರಹಿಸುತ್ತಿದ್ದಾರೆ ಎಂಬುದನ್ನು ಅಲ್ಲಾಹನು ಚೆನ್ನಾಗಿಬಲ್ಲನು ಆದುದರಿಂದ ಇವರಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ ಕೊಟ್ಟು ಆದರೆ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರಿಗೂ सत्कर्म सत्कर्मसगरीू एह सत्फल